ಕೆ ಚೆಂಗಲ್ಲರಾಗ ರೆಡ್ಡಿ ಅವರು ರಾಜಕೀಯಕ್ಕೆ ಕಾಲಿಟ್ಟದು ಈ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಗ ಅವರು ಪ್ರಜಾಪ್ರತಿನಿಧಿ ಸಭೆಗೆ ಸದಸ್ಯರಾಗಿ ಬಂದರು ಕೆಲ ಕಾಲ ಯಾವ ಪಾರ್ಟಿಗೂ ಸೇರದೇ ಇದ್ದರು ಸಾವಿರದ ಒಂಬೈನೂರ ಲಂಡನ್ ಪಟ್ಟಣದಲ್ಲಿ ಇಂಡಿಯಾದ ರಾಜ್ಯ ವ್ಯವಸ್ಥೆಯ ಪುನಪರಿಷ್ಕಾರಕ್ಕಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಬ ನಾನಾಪಕ್ಷ ಸಮ್ಮೇಳನ ನಡೆಯುವುದಾಗಿತ್ತು ಅದಕ್ಕೆ ಮೈಸೂರಿನ ಪ್ರತಿನಿಧಿಯಾಗಿ ದಿವಾನ್ ಸರ್ ಮಿರ್ಜಾ ಸಾಹೇಬರು ಹೋಗಬೇಕಾಗಿತ್ತು ಸರ್ ಮಿರ್ಜಾ ರ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಜಾಪ್ರಜಾಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಒಂದು ಪ್ರಜಾಪ್ರಮುಖ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸಿದರು ಈ ಸಭೆಗೆ ಆಹ್ವಾನಿತರಾಗಿದ್ದವರಲ್ಲಿ ಕೆಲ ತಾವು ಖಾಸಗಿಯಾಗಿ ಪೂರ್ವಭಾವಿಯಾಗಿ ಸೇರಿ ಪ್ರಜಾಭಿಪ್ರಾಯಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಡುವ ವಿಜ್ಞಾಪನಾ ಪತ್ರಿಕೆಯನ್ನು ತಯಾರು ಮಾಡಿ ಅದನ್ನು ಸಭೆಯಲ್ಲಿ ಓದಿ ಸರ್ ಮಿರ್ಜಾ ಸಾಹೇಬರಿಗೆ ಒಪ್ಪಿಸತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡರು ಅದರಂತೆ ವಿಜ್ಞಾಪನ ಪತ್ರಿಕೆ ತಯಾರಾಯಿತು ಅದರಲ್ಲಿ ದೇಶೀಯ ಸಂಸ್ಥಾನಗಳಿಗೆ ಜವಾಬ್ದಾರಿ ಸರಕಾರದ ಅವಶ್ಯಕತೆಯನ್ನು ಸಂಸ್ಥಾನಗಳಿಗೆ ಸಕಲ ಇಂಡಿಯಾದ ರಾಜ್ಯ ವ್ಯವಸ್ಥೆಯಲ್ಲಿ ಸಲ್ಲಬೇಕಾದ ಸ್ಥಾನಮಾನಗಳನ್ನು ಕಾರಣಪೂರ್ವಕವಾಗಿ ತೋರಿಸಿಕೊಟ್ಟಿತ್ತು ಪತ್ರಿಕೆಯ ಮೂಲ ಪ್ರತಿಯನ್ನು ಸ್ಥಿತಿ ಅಂಗೀಕರಿಸುವ ಬಗ್ಗೆ ಅದಕ್ಕೆ ಯಾರು ಯಾರು ಸಹಿ ಹಾಕಬೇಕು ಯಾವ ಕ್ರಮದಲ್ಲಿ ಹೆಸರುಗಳು ಬರಬೇಕು ಎಂಬ ಬಗ್ಗೆ ತಕರಾರುಗಳು ಹುಟ್ಟಿದವು ಆಲೋಚನೆಯ ಪ್ರಾರಂಭಕರ್ತರು ಈ ತಕರಾರುಗಳಲ್ಲಿ ಹಠ ಗೌಣ ವಿಚಾರಗಳಲ್ಲಿ ಯಾವ ಬದಲಾವಣೆಯಾದರೂ ಆಗಲಿ ಹೆಸರುಗಳು ಹೇಗಾದರೂ ಬರಲಿ ಮುಖ್ಯೋದ್ದೇಶ ಪತ್ರಿಕೆಯಲ್ಲಿದ್ದರೆ ಸಾಕು ಎಂಬ ರಾಜೀಯ ಮಾರ್ಗವನ್ನು ಹಿಡಿದಿದ್ದರಿಂದ ಆ ಆಲೋಚನೆ ನೆರವೇರಿತು ಶ್ರೀ ಡಿಎಸ್ ಮಲ್ಲಪ್ಪನವರು ಆ ವಿಜ್ಞಾಪನಾ ಪತ್ರಿಕೆಯನ್ನು ಆ ಪ್ರಗತಿವಾದಿಗಳ ಗುಂಪಿನ ಪರವಾಗಿ ಓದಿ ದಿವಾನರಿಗೆ ಒಪ್ಪಿಸಿದರು ಅದಕ್ಕೆ ಬಹುಮಂದಿ ಗಣ್ಯಜನರು ಎಲ್ಲ ಜಾತಿ ಎಲ್ಲ ಕೋಮು ಎಲ್ಲ ಕಕ್ಷಿಗಳವರು ಸಹಿ ರಲ್ಲಿ ಸ್ವೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸ್ ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತು ಬೆಂಗಳೂರಿನಲ್ಲಿ ನಡೆಯಿತು ಸಾಂಗ್ಲಿ ಸಂಸ್ಥಾನದ ವಕೀಲ ಮತ್ತು ಪೂನಾ ಲಾ ಕಾಲೇಜಿನ ಪ್ರೊಫೆಸರ್ ಜಿಆರ್ ಅಭಯಂಕರ್ ಅವರು ಅಧ್ಯಕ್ಷರಾಗಿದ್ದರು ದೇಶೀಯ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರ ಬರಬೇಕು ಮತ್ತು ಸಂಸ್ಥಾನಗಳು ಸಮಸ್ತ ಇಂಡಿಯಾದ ರಾಜ್ಯ ವ್ಯವಸ್ಥೆಯಲ್ಲಿ ಭಾಗಿಗಳಾಗಿ ಒಟ್ಟುಗೂಡಬೇಕು ಎಂಬುದೇ ಮೊದಲಾದ ನಿರ್ಣಯಗಳು ಅಂಗೀಕೃತವಾದವು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಧುಗಿರಿಯಲ್ಲಿ ಸಮ್ಮೇಳನ ನಡೆಯಿತು ಅದೇ ಸಮಯದಲ್ಲಿ ರಾಜಕೀಯ ಪಕ್ಷ ಸಮ್ಮೇಳನ ಒಂದು ನಡೆಯಿತು ಆ ಸಮ್ಮೇಳನದಲ್ಲಿ ಆಗಿನ ಇಂಡಿಯಾ ಸೆಕ್ರೆಟರಿ ಸರ್ ಸ್ಯಾಮ್ಯುಯೆಲ್ ಹೋರ್ ಅವರು ಹೊರಡಿಸಿದ್ದ ಕರಡು ಯೋಜನೆಯನ್ನು ವಿಮರ್ಶೆ ಮಾಡಿ ಆ ಯೋಜನೆಯಲ್ಲಿ ಸಂಸ್ಥಾನ ಪ್ರಜೆಗಳ ಹಿತವಿಚಾರವನ್ನು ತೆಗೆದುಕೊಂಡಿಲ್ಲವೆಂದು ಖಂಡನೆ ಮಾಡಿದ ನಿರ್ಣಯಗಳಾದವು ಇಂಡಿಯಾದ ಕಾಂಗ್ರೆಸ್ ಸಂಸ್ಥೆಯ ಶಾಖೆಯು ಮೈಸೂರಿನಲ್ಲಿ ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರ ವೇಳೆಗೆ ತೋರುತ್ತದೆ ಆಗ ಅದು ಪ್ರಬಲಿಸಿ ಮಹಾಜನದ ದೃಷ್ಟಿಯಲ್ಲಿ ಗಣ್ಯವಾಗಿತ್ತು ಆದರೆ ಅದಕ್ಕೆ ಶಕ್ತಿ ಪ್ರಭಾವಗಳು ನಿಜವಾಗಿ ಬಂದು ಅದು ಕಾರ್ಯಕಾರಿಯಾದದ್ದು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಹಳೆಯ ಪ್ರಜಾಮಿತ್ರ ಮಂಡಳಿಯು ಅದರ ಸಂತತಿಯಾದ ಪ್ರಜಾ ಪಕ್ಷವು ಕಾಂಗ್ರೆಸಿನಲ್ಲಿ ಹಾಗೆಯೇ ಕೊಂಚ ದಿನದ ಹಿಂದೆ ಆ ಪಕ್ಷವು ಕೋಲಾರದಲ್ಲಿ ಸಭೆ ನೆರೆದಿತ್ತು ಒಂದು ದಿನ ಹೊರಗಿನಿಂದ ನೋಡುವವರಿಗೆ ಘಟನೆ ಎಂದು ತೋರುವಂತೆ ಆ ಪಕ್ಷದ ನಾಯಕರು ಕಾಂಗ್ರೆಸ್ ಸಂಸ್ಥೆಯ ಸದಸ್ಯರಾಗಿ ಬಿಟ್ಟರು ಕೋಟುಗಳಿಗೆ ತಗಲಿಸಿ ರಾತ್ರಿ ಮಲಗಿದವರು ಬೆಳಗೆದ್ದು ಗಾಂಧಿ ಟೋಪಿಗಳನ್ನು ಧರಿಸಿದರು ಪರಿವರ್ತನೆಯಾದ ಆ ಪರಿವರ್ತನೆಯಾದವರಲ್ಲಿ ಹಿಂದಿನಿಂದಲೂ ಧರಿಸಿ ಗಾಂಧಿ ತತ್ವವನ್ನು ಘೋಷಿಸುತ್ತಿದ್ದವರು ಕೆಲವರಿದ್ದರು ಏವಂ ಚ ಸಂಸ್ಥಾನದ ರಾಜಕೀಯಕ್ಕೆ ವೀರ್ಯ ಬಂದದ್ದು ಈ ಘಟನೆಯಿಂದ ಇಲ್ಲಿಗೆ ಈ ಕಥೆಯನ್ನು ಬಿಡುತ್ತೇನೆ ಮೇಲಣ ಸಂಗತಿಗಳನ್ನೆಲ್ಲ ನಾನು ಬರಿಯ ಜ್ಞಾಪಕದಿಂದ ಹೇಳಿದ್ದೇನೆ ತತ್ ಸಂಬಂಧವಾದ ಕಾಗದ ಪತ್ರಗಳು ದಾಖಲೆಗಳು ನನ್ನೆದುರುಗಿಲ್ಲ ಹುಡುಕಿ ಸಂಪಾದಿಸಲು ನನಗೆ ಬಿಡುವಿಲ್ಲ ನನ್ನ ಜ್ಞಾಪಕದಲ್ಲಿ ರೋಪಗಳು ಪ್ರಮಾದಗಳು ಎಷ್ಟೋ ಇರಬಹುದು ತಾರೀಕುಗಳ ವಿಷಯದಲ್ಲಿ ವ್ಯತ್ಯಾಸಗಳಿರಬಹುದು ಎಷ್ಟೋ ಮುಖ್ಯವಾದ ಸಂಗತಿಗಳನ್ನು ನಾನು ಮರೆತು ಬಿಟ್ಟಿರಬಹುದು ಈ ನನ್ನ ಉದ್ದೇಶವು ಯಾವ ವ್ಯಕ್ತಿಯೇ ಅಹ್ ಅಗೌರ ಅಗೌರವ ತೋರಿಸಬೇಕೆಂಬುದಲ್ಲ ಮತ್ತು ಅನ್ಯಾಯ ಮಾಡಬೇಕೆಂಬುದಲ್ಲ ಎಂಬುದನ್ನು ಎಲ್ಲ ವಾಚಕರು ಗ್ರಹಿಸಾರೆಂದು ನಾನು ನಂಬಿಕೊಂಡಿದ್ದೇನೆ ನನ್ನ ಉದ್ದೇಶ ಕೆಲವು ಹಳೆಯ ಸಂಗತಿಗಳನ್ನು ಇಂದಿನ ಹೊಸಬರಿಗಾಗಿ ಗುರುತು ಮಾಡುವುದು ಮಾತ್ರ ನಮ್ಮ ರಾಜಕೀಯವು ಬಹುಕಾಲದ ಮತ್ತು ಬಹು ಮಂದಿಯ ಮತ್ತು ಬಹುವಿಧದ ಸಂತತ ಪರಿಶ್ರಮದಿಂದ ಬೆಳೆದು ಬಂದು ಬಂದಿರುವಂತಹದ್ದು ಅದಕ್ಕಾಗಿ ಬಹುಜನ ದೇಹಶ್ರಮ ಧನಾದಿಗಳನ್ನು ಮಾತ್ರವಲ್ಲದೆ ತಮ್ಮ ಕಾಲವನ್ನು ಚಿಂತನ ಶಕ್ತಿಯನ್ನು ಮನಸ್ಸಿನ ಉತ್ಸಾಹವನ್ನು ವ್ಯಯ ಮಾಡಿರುತ್ತಾರೆ ಹೀಗೆ ಕಷ್ಟಪಟ್ಟು ಗಳಿಸಿದ್ದು ಇಂದಿನ ರಾಜಕೀಯ ಪ್ರಗತಿ ಎಂಬುದನ್ನು ನಮ್ಮ ಯುವಕರು ಕಂಡುಕೊಂಡರೆ ಈ ಕ್ಷೇತ್ರದಲ್ಲಿ ಅವರು ಮುಂದೆ ನಡೆಸಬೇಕಾಗಿರುವ ಕರ್ತವ್ಯವನ್ನು ಮತ್ತು ಹೆಚ್ಚಿನ ದೀಕ್ಷಾ ಬುದ್ಧಿಯಿಂದ ನಡೆಸಿಯಾರೆಂದು ನನ್ನ ನಿರೀಕ್ಷಿ ನಿರೀಕ್ಷೆ